ಐವತ್ತೊಂದನೆಯ ತರಂಗ ಮರುದಿನ ಯಥಾಕಾಲದಲ್ಲಿ ಸಭೆಯೂ ಸೇರಿತು ಹಿಂದಿನ ದಿನ ಅಧ್ಯಕ್ಷರಾದ ಭಗವಾನ್ ಪಿಪ್ಪಲಾದರು ಇಂದಿನ ದಿನವೂ ಅಧ್ಯಕ್ಷರಾಗಬೇಕೆಂದು ಭಗವಾನ್ ನಶಿಕೇತರು ಕೋರಿದರು ಭಗವಾನ್ ಪಿಪ್ಪಲಾದರು ಎದ್ದು ನಿಂತು ಸದಸ್ಯಿಗೆ ನಮಃ ಸದಸ್ಯರಿಗೆ ನಮಃ ನಿನ್ನೆಯ ದಿನ ಒಂದು ವಿಶೇಷವಾಯಿತು ನಾನು ಸಾಯಂ ಹೋಮವನ್ನು ಪೂರೈಸಿಕೊಂಡು ಕುಳಿತಿರುವಾಗ ಶ್ರುತಿ ಭಗವತಿಯು ಬಂದು ವತ್ಸ ನನಗೊಂದು ಬರಬೇಕು ಎಂದಳು ಯಥಾವಧವಾಗಿ ಅರ್ಚಿಸಿ ಆಗಬಹುದು ಎಂದನು ನಿನ್ನಲ್ಲಿರುವ ಅಪೋಜ್ಯೋತಿ ವಿದ್ಯೆಯನ್ನು ಶಿವಾಮಿತ್ರರಿಗೆ ದಾನುಮಾರು ಎಂದು ಅಪ್ಪಣೆ ಕೊಟ್ಟಳು ಅದರಂತೆ ಈ ದಿನ ನಾನೇ ಭಗವಾನ್ ವಿಶ್ವ ಹುಡುಕಿಕೊಂಡು ಹೋಗಿ ಅವರನ್ನು ಕರೆದುಕೊಂಡು ಬಂದು ಅವರಿಗೆ ಈ ವಿದ್ಯೆಯನ್ನು ಒಪ್ಪಿಸಿದನು ಆದ್ದರಿಂದ ಅವರು ನಾನು ಒಂದೇ ಅಂತಸ್ತಿನವರಾದವು ಹೀಗೆರಲು ನಿನ್ನೆಯ ದಿನ ಸಭೆಯವರ ಅಪನಿಮಯ ಮಾಡಿದ ಮಾಡಿದಂತೆ ಪರೀಕ್ಷೆಯನ್ನು ನಡೆಯುವುದಕ್ಕೆ ನಾನು ಸರಿಯಾದ ಸಾಧನವಲ್ಲ ಅವರನ್ನು ಪರೀಕ್ಷಿಸಬೇಕಾದ ಅವಶ್ಯಕತೆ ನನಗಿಲ್ಲ ಶ್ರಮಿಸಬೇಕು ಬ್ರಹ್ಮಶಿತ್ವವನ್ನು ಒಪ್ಪಿಕೊಳ್ಳುವುದು ಮಾತ್ರವಾದರೆ ನಾನು ಅಧ್ಯಕ್ಷನಾಗಲು ಅಡ್ಡಿಲ್ಲ ಎಂದರು ಸಭೆಯವರು ಭಗವನ್ ಹೇಳಿದುದು ಸರಿ ಮತ್ತೊಬ್ಬರನ್ನು ಅಧ್ಯಕ್ಷರನ್ನು ಮಾಡಿ ಎಂದು ಎದ್ದರು ಎಲ್ಲರೂ ಭಗವಾನ್ ಯಾಜ್ಞವಲ್ಕರು ಎಂದರು ಅವರು ಎದ್ದೋ ಅರ್ಥ ತಿಳಿದು ಅರ್ಥ ತಿಳಿಯದೇ ಇರುವಲ್ಲಿ ಪರೀಕ್ಷೆಯನ್ನು ನಡಬೇಕು ನಡೆಯಬೇಕು ನನಗೆ ವಿಶ್ವಾಮಿತರು ಬ್ರಹ್ಮಶಿಗರು ಎಂಬ ವಿಷಯದಲ್ಲಿ ಎಲ್ಲಷ್ಟು ಅಪನಂಬಿಕೆ ಇಲ್ಲ ನೋಡುತ್ತಿದ್ದ ಹಾಗೆಯೇ ಈತನು ಬ್ರಹ್ಮಜ್ಞನು ಎಂಬುದು ಅರ್ಥಕ್ಕೆ ಅರಿಕೆಯಾಗದಿದ್ದರೆ ಮತ್ತಾವ ಪರೀಕ್ಷೆಯೂ ಅದನ್ನು ಅರಿಕೆಗೆ ತರಬಲ್ಲದು ಆದ್ದರಿಂದ ಪರೀಕ್ಷೆ ಬೇಕಿಲ್ಲ ಎನ್ನುವನು ನಾನು ಎಂದು ಸುಮ್ಮನಾದರು ಮತ್ತೆ ಭಗವಾನ್ ಅಚ್ಚಿಕೆಯ ಯಾಕಾಗಬಾರದು ಎಂದರು ಇನ್ನೊಬ್ಬರು ಭಗವಾನ್ ಅವರು ಎದ್ದು ಭಗವಾನ್ ಪಿಪ್ಪಲಾದರು ಯಾಜ್ಞವಲ್ಕ್ಯರು ಏನು ಕಾರಣಗಳಿಂದ ಅಧ್ಯಕ್ಷ ಪದವಿಯನ್ನು ಅಂಗೀಕರಿಸಲಿಲ್ಲವೋ ಆ ಎರಡು ಕಾರಣಗಳು ನನ್ನಲ್ಲೂ ಉಂಟು ಆದರಿಂದ ನಮಗೂ ಆ ಸ್ಥಾನಕ್ಕೂ ದೂರ ಎಂದರು ಭಗವಾನ್ ವಾಮದೇವರು ಭರತಕೊಳಭೂಷಣ ಅಗ್ನಿದೇವನ ಕೃಪೆಯಿಂದ ರಹಸ್ಯ ವಿದ್ಯೆಯನ್ನು ಪಡೆದವರು ಅಲ್ಲದೆ ಭಗವಾನ್ ವಸಿಷ್ಠರ ಪರಿಪಕ್ಷ ಶಿಷ್ಯರು ಅವರಾಗಲಿ ಎಂದು ಅವರಾಗಲಿ ಎಂದು ಇನ್ನೊಂದು ಸಲಹೆಯೂ ಬಂದಿತು ಭಗವಾನ್ ವಾಮದೇವರಿದ್ದು ನಾನು ಪಿಪ್ಪಲಾದ ನಚಿಕೆಯಿತರಂತೆ ವಿಶ್ವಾಮಿತ್ರರಿಗೆ ನಮ್ಮ ವಿದ್ಯೆಯನ್ನು ಒಪ್ಪಿಸಿರುವೆನು ಆದ್ದರಿಂದ ನಾವು ಇಲ್ಲಿಯೇ ಇರಬೇಕು ಎಂದರು ಕೊನೆಗೆ ಸರ್ವಾನುಮತಿಯಿಂದ ಭಗವತಿ ಗಾರ್ಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ ಗಾರ್ಗೇವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು ಸಭೆಯು ಆಕೆಯು ಹೇಳಿದ ಪರೀಕ್ಷಾಪೂರ್ವಕವಾಗಿ ಎಂಬ ಮಾತನ್ನು ಒಪ್ಪಿತು ಆದರೆ ಪರೀಕ್ಷೆಯು ಯಾರಿಂದ ನಡೆಯಬೇಕು ಎಂಬ ವಿಷಯದಿಂದ ಬಹುದೊಡ್ಡ ಚರ್ಚೆಯಾಯಿತು ಕೊನೆಗೆ ಸಪ್ತರ್ಷಿಗಳಲ್ಲಿ ಒಬ್ಬರಿಂದಲೇ ನಡೆಯಬೇಕು ಎಂದು ಗೊತ್ತಾಯಿತು ಸರ್ವರಿಗೂ ಈ ಪರೀಕ್ಷೆಯು ವಸಿಷ್ಠರಿಂದಲೇ ನಡೆಯಬೇಕು ಎಂದು ಒಪ್ಪಿದರು ಒಬ್ಬ ವಸಿಷ್ಠರಿಗೆ ವಿಶ್ವದಲ್ಲಿ ಕೊಂಚ ಕೋಪವಿರಬಹುದು ಎಂದು ವಸಿಷ್ಠ ಪುತ್ರ ಪ್ರಸಂಗವನ್ನು ಎತ್ತಿದರು ಭಾಗೀಗತಕ್ಕಿಂತಲೂ ಶಾಂತರವರು ಅವರಿಗೆ ಅದು ನೆನಪಿನಲ್ಲಿಯೂ ಇರುವುದಿಲ್ಲ ಇದ್ದರೂ ಪೃಥ್ವಿಗಿಂತ ಕ್ಷಮಾವಂತರಲ್ಲವೇ ಅವರು ಉತ್ತರವೂ ಬಂತು ಶಹ ವಸಿಷ್ಠರು ಮಹಾಮಿತ್ರಕ್ಕೆ ಅನುಕೂಲವಾಗಿರಬಹುದು ಅವರ ದುಃಖವನ್ನು ಕಲಿಯುವುದರಲ್ಲಿ ಇವರೂ ಭಾಗವಹಿಸಿದ್ದರು ಅಲ್ಲವೇ ಎಂದು ಇನ್ನೊಬ್ಬರು ಕೇಳಿದರು ಸಭೆಯು ಮತ್ತೆ ಏಕಕಂಠವಾಗಿ ಏಕಕಂಠವಾಗಿ ಭಗವಾನ್ ವಸಿಷ್ಠರು ರಾಗದ್ವೇಷ ವಶರಾಗುವರು ಎನ್ನುವುದು ಗಾಳಿ ಹೋಯಿತು ಎನ್ನುವುದು ಎರಡೂ ಒಂದೇ ಎಂದರು ಕೊನೆಗೆ ಸಭೆಯ ಎರಡು ಸೂಚನೆಗಳನ್ನು ಸಭೆಯು ಎರಡನ್ನು ಅಂಗೀಕರಿಸಿತು ಮೊದಲನೆಯದು ಮೊದಲನೆಯದು ಈ ಪರಿಷತ್ತು ವಿಶ್ವಾಮಿತ್ರರ ಬ್ರಹ್ಮಶಿತ್ವವನ್ನು ವಸಿಷ್ಠ ಅಂಗೀಕರಿಸುತ್ತದೆ ಎರಡನೆಯದಾಗಿ ಇನ್ನು ಮುಂದೆ ವಿಶ್ವಾಮಿತ್ರರನ್ನು ಭಗವಾನ್ ಎಂದು ಸಂಬೋಧಿಸತಕ್ಕು ಭಗವಾನ್ ವಸಿಷ್ಠರಿಗೆ ಈ ವಿಷಯ ವಿಷಯವನ್ನು ತಿಳಿಸುವವರು ಯಾರು ತಿಳಿಸುವವರು ಯಾರು ಎಂಬುದು ಚರ್ಚೆಗೆ ಬಂತು ಕೊನೆಗೆ ಹಿರಿಯರೆಲ್ಲರೂ ಭಗವಾನರು ಅಗ್ನಿಮುಖ ಮುಖದಿಂದ ಬಂದರೆ ಒಪ್ಪುವರಲ್ಲದೆ ಇನ್ನು ಯಾರು ಹೇಳಿದರೂ ಕೇಳುವುದಿಲ್ಲ ಆದ್ದರಿಂದ ಭಗವಾನ್ ಯಾಜ್ಞವಲ್ಕಿಯರು ಅಗ್ನಿಮುಖವಾಗಿ ಆ ವೃತ್ತಾಂತವನ್ನು ವಸಿಷ್ಠರಿಗೆ ತಿಳಿಸುವುದು ಎಂದು ಗೊತ್ತು ಮಾಡಿದರು ಸಭಾ ವಿಸರ್ಜನವಾಯಿತು ಭಗವಾನ್ ಅಚಿಕೇತರು ಅಲ್ಲಿ ನೆರೆದಿದ್ದವರಿಗೆಲ್ಲರಿಗೂ ಯಥಾವಿದವಾಗಿ ಅರ್ಚನಾ ಸಲ್ಲಿಸಿದರು ಎಲ್ಲರೂ ಭಗವಾನರ ಆಶ್ರಮದಲ್ಲಿ ಪರಿಶಕ್ತಿಗಾಗಿ ನಡೆದಿದ್ದ ವಿಸರಣೆಗಳನ್ನು ಕೊಂಡಾಡುತ್ತಾ ಅವರೆಲ್ಲರನ್ನು ಉಭಿಕೊಂಡು ಹಿಂದಿರುಗಿದರು ಆ ಪರಿಷತ್ತಿಗೆ ಬಂದಿದ್ದವರೆಲ್ಲ ಭಗವಾನ್ ವಿಶ್ವಾಮಿತ್ರರನ್ನು ಒಬ್ಬೊಬ್ಬರಾಗಿ ಕಂಡು ಕುಶಲ ಪ್ರಶ್ನೆಗಳನ್ನು ಮಾಡಿ ತಮ್ಮ ತಮ್ಮ ಅಭಿನಂದನೆಗಳನ್ನು ಸಮರ್ಪಿಸಿದರು ಭಗವತಿ ಗಾರ್ಗೆಯು ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದರು ಭಗವಾನರು ನನ್ನಲ್ಲಿ ಪ್ರಸನ್ನರಾಗಿರುವ ನನಗೊಂದು ವರವನ್ನು ಕೊಡಬೇಕು ಎಂದು ಪ್ರಾರ್ಥಿಸಿದರು ಭಗವತಿಯವರ ಅಪ್ಪಣೆಯನ್ನು ಶ್ರುತಿ ಭಗವತಿಯು ಅಪ್ಪಣೆಯೆಂದು ಶಿರಸಿನಲ್ಲಿ ಧರಿಸಿ ಮಾಡುತ್ತೇನೆ ದೇವ ಇನ್ನು ಮುಂದೆ ಬ್ರಾಹ್ಮಣ ಸಾಧನೆಯು ಸುಲಭವಾಗುವಂತೆ ಏನಾದರೂ ಒಂದು ಉಪಾಯವನ್ನು ಕಲ್ಪಿಸಬೇಕು ಬರಬರುತಾ ಕಾಲಾನುಗುಣವಾಗಿ ಶಕ್ತಿ ಶ್ರದ್ಧಾ ಸಾಮರ್ಥ್ಯಗಳು ರಸ್ವವಾಗುತ್ತಾ ಬರುವವು ಆಗ ತಮ್ಮಂತೆ ಧೀರ್ಸು ಮಾಡುವವರೇ ಇಲ್ಲ ಇಲ್ಲವೇವಾಗುವರು ಬ್ರಾಹಕಣ್ಯವು ಕ್ಷೀಲವಾಗುವುದು ಆದ್ದರಿಂದ ಸುಲಭ ಸಾಧ್ಯವಾದ ಕಲ್ಪವು ಏರ್ಪಡ ಏರ್ಪಡಬೇಕು ಅದನ್ನು ಇನ್ನೂ ಯಾರೂ ಮಾಡುವಂತಿಲ್ಲ ತಾವೇ ಮಾಡಬೇಕು ಇದು ಸಾಮಾನ್ಯವಾದ ಕೋರಿಕೆಯಲ್ಲ ಆಗಲಿ ದೇವತೆಗಳೆಲ್ಲ ಇರುವವರು ದೇವತೆಗಳು ಇರುವರಲ್ಲ ಆ ಈ ಬ್ರಹ್ಮಾಂಡದ ಆಡಳಿತ ಆಡಳಿತವೆಲ್ಲ ಸೇರಿದುದು ತಮ್ಮ ಕೋರಿಕೆಯನ್ನು ನೆರವೇರಿಸುವುದು ಅವರಿಗೆ ಭಾರವಲ್ಲ ಆಗಲಿ ನನ್ನ ತಪ ತಪಸ್ಸರ್ವಸ್ವವನ್ನು ವಿನಿಯೋಗಿಸಾರ್ಥಿಸುವನು ಪ್ರಯತ್ನ ಶೈಥಲ್ಯವಿಲ್ಲದಂತೆ ನೋಡಿಕೊಳ್ಳುವುದು ನನ್ನ ಕೆಲಸ ಇದರ ಮೇಲೆ ಏನು ಹೇಳಲಿ ಭಗವಾನರು ನನಗೆ ಕೊಟ್ಟಿರುವುದು ವರ ವಾಚಿಯು ಹಟಮಾರಿ ಎಂಬುದು ಲೋಕವಿಧಿತವಾದ ವಿಷಯ ಇವೆರಡೂ ನನಪಿನಲ್ಲಿರಲಿ ದೇವಾ ಇದೋ ನನ್ನ ತಪಸ್ಸನ್ನೆಲ್ಲ ತಮಗೆ ದಾರ ಇರುವೆನು ಲೋಕವೆಲ್ಲವೂ ಬ್ರಾಹ್ಮಣವಾಗಲಿ ಅದಕ್ಕೇನು ಮಾಡಬೇಕು ಮಾಡೋಣವಾಗಲಿ ಅದೇ ಮಾತಿಗೆ ಮಾತು ಸೇರಿಸಿಕೊಂಡು ಮತ್ತೂ ಒಬ್ಬರು ಬಂದರು ಭಗವತಿ ಅವರ ಕೋರಿಕೆ ಸರ್ವಥಾ ಸಾಧುವುದು ಬೆಂಕಿಗೆ ಹಾಕಿದ ಸೌದೆ ಬೆಂಕಿಯಾಗುತ್ತದೆ ಹಾಗೆಯೇ ಆರ್ಯರಾದ ನಾವು ಲೋಕವನ್ನೆಲ್ಲ ಆರ್ಯ ಮಾಡುವುದೇ ಅಥವಾ ಅದರ ಜೊತೆಯಲ್ಲೇ ನಾವು ಅನಾರ್ಯರಾಗುವುದೇ ಇದು ಆಕೆ ಪ್ರಶ್ನೆ ಲೋಕವೆಲ್ಲ ಬ್ರಾಹ್ಮಣ ಎಂದರೆ ಅರ್ಥಾತ್ ಆರ್ಯ ಆರ್ಯವಾಗ ಅದರ ಸಾಧ ಕಂಡುಹಿಡಿಯಲು ಅನ್ಯಮಿದ್ರಂ ಕರಿಶ್ಯಾಮಿ ಎಂದು ನೆಲವನ್ನು ತಟ್ಟಿದ ಧೀರನಲ್ಲದೆ ಇನ್ನು ಯಾರು ಸಮರ್ಥರು ಪ್ರೇಮಶೈತಲ್ಯವೆಂದಿರಿ ತಪಸ್ಸಿಗೆ ಸಾಧು ಸಾಧ್ಯವಲ್ಲದೋ ಸಾಧ್ಯವಲ್ಲದೋ ಯಾವುದೂ ಇಲ್ಲ ಇದೋ ಈ ಯಾಜ್ಞವೈಕ ಎಷ್ಟಾಗಲಿ ಪರ್ವತದಷ್ಟಾಗಲಿ ಅದಷ್ಟು ತಮ್ಮದು ತಾವು ಗೆದ್ದು ಲೋಕವನ್ನು ಗೆಲ್ಲಿಸಿ ಭಗವಾನ್ ನಚಿಕೇತರು ಇಬ್ಬರು ವೃದ್ಧ ದಬ್ಧಿಗಳನ್ನು ಕರೆದುಕೊಂಡು ಭಗವಾನರ ಸಮಯವೇನು ಎನ್ನುತ್ತ ಹೊರಗೆ ಬಂದರು ಬಂದವರು ಲೋಪಾಮುದ್ರಗ್ರಸ್ತರು ಮತ್ತು ಅನುಸುಯಾತ್ರಿಗಳು ಬದಮಾತನ ಮಾಡಿದರು ಪೂಜ್ಯರಾದ ಪರ್ಣಶಾಲೆಯು ಬ್ರಹ್ಮಸಭೆಯಂತೆ ದೇಪಿಯಂತೂ ಎಲ್ಲರಿಗೂ ಆನಂದವೋ ಆನಂದವಾಯಿತು ಬಂದವರಂತೂ ಭಗವಾನ್ ವಿಶ್ವಾಮಿತ್ರರಿಗೆ ಕ್ಷೇಮವೇ ನೀವು ನಿನ್ನೆಯೇ ಬರಬೇಕಾಗಿತ್ತು ಆದರೆ ಭಗವಾನ್ ನಾವು ನಿನ್ನೆಯೇ ಬರಬೇಕು ಭಗವಾನ ರಾಹು ಬರುವ ವೇಳೆಗೆ ಒಂದು ಇಷ್ಟಿಯನ್ನು ಆರಂಭಿಸಿದ್ದೆವು ಅದನ್ನು ಮುಗಿಸದೇ ಬರುವಂತಿಲ್ಲ ಆದ್ದರಿಂದ ತಡವಾಯಿತು ಕೋಪ ಮಾಡಿಕೊಳ್ಳಬಾರದು ಎಂದು ಬೇಕಾದಷ್ಟು ಸಮಾಧಾನವನ್ನು ಹೇಳಿ ಹೇಳಿಕೊಳ್ಳುತ್ತಾ ತಮ್ಮ ಆನಂದವನ್ನು ಸೂಚಿಸಿದರು ಮಾತಾಡುತ್ತಿರುವಾಗಲೇ ಇನ್ನೂ ಇಬ್ಬರು ಬಂದರು ಪಿಪ್ಪದರು ವಾಮದೇವರು ಇಬ್ಬರು ಬರುತ್ತಿದ್ದ ಹಾಗೆ ಲೋಪ ಮುದ್ರಗ್ರಸ್ತರ ಮುದ್ರಾಗ ಲೋಪ ಮುದ್ರಾಗ್ರಸ್ತರನ್ನು ಅನಸು ಕಂಡು ವಿಸ್ಮಿತರಾದರು ಇನ್ನೇನು ನಾವು ಬಂದ ಕೆಲಸವೂ ಆಗುವುದಿಲ್ಲವೇನು ಉಮಾಮಹೇಶ್ವರರಂತೆ ಲಕ್ಷ್ಮೀನಾರಾಯಣ ಎರಡು ರೂಪವಾಗಿ ಬಂದ ಯಾವ ಪೃಥ್ವಿ ಇರಬೇಕವರಂತೆ ಈ ದಂಪತಿಗಳು ಬಂದಿರುವರು ಅವಂಧ್ಯಾ ದರ್ಶನ ದರ್ಶನದರು ಇವರ ಸಮ್ಮುಖದಲ್ಲಿ ಸಲ್ಲಿಸಿದ ಪ್ರಾರ್ಥನೆಯು ಸಫಲವಾಗದೆ ಇನ್ನೇನೂ ಆಗಿಲ್ಲ ಬಹುಶಃ ಇವರು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸದಕ್ಕೆ ಬಂದಿರುವರು ಎಂದು ಆನಂದಪಟ್ಟರು ಪರಸ್ಪರ ಕುಶಲ ಪ್ರಶ್ನೆಗಳಾಗಿ ಎಲ್ಲರೂ ಯಥಾ ಯಥಾ ಕುಳಿತ ಮೇಲೆ ಅಗಸ್ತ್ಯರು ಅದೇನು ನಿಮ್ಮ ಕೋರಿಕೆ ಹೇಳಿ ನಮ್ಮ ಕಿವಿಗಳು ಅದನ್ನು ಕೇಳಿ ಸಂತೋಷ ಅದು ನೆರವೇರಲು ಏನಾದರೂ ನಮ್ಮ ತಪಸ್ ಬೇಕಾದರೆ ನಾವು ಕೊಡೋಣ ಎಂದರು ಆತುಗಳು ಅವಶ್ಯವಾಗಿ ಆಗಬಹುದು ನಾವು ಮಾಡುವುದೇದಿದ್ದರೂ ದಿನ ನಾವು ಮಾಡುವುದು ಏನಾದರೂ ಇದ್ದರೆ ಅದಕ್ಕೆ ನಾವು ಸಿದ್ಧ ಎಂದರು ವಿಫಲಾದರ ಕೋರಿಕೆಯಂತೆ ವಾಮದೇವರು ಹೇಳಿದರು ಹಿರಿಯರೆಲ್ಲರೂ ಸೇರಿದ್ದೀರಿ ಕಾಲವಶದಿಂದ ಹಸ್ವವಾಗುವ ಶಕ್ತಿ ಹಸ್ವಾಗುವ ಶಕ್ತಿ ಶ್ರದ್ಧಾ ಸಾಮರ್ಥ್ಯಗಳನ್ನು ಕಂಡು ಮುಂದಿನವರು ಬ್ರಾಹ್ಮಣವನ್ನು ಪಡೆಯಲು ಸುಲಭವಾದ ಕಲ್ಪವೊಂದನ್ನು ಕಂಡು ಹಿಡಿಯಬೇಕೆಂದು ಭಗವಾನ್ ವಿಶ್ವಾಮಿತ್ರ ಕೇಳಿಕೊಳ್ಳಬೇಕೆಂದು ಬಂದೆವು ತಾವೆಲ್ಲರೂ ಇದ್ದೀರಿ ತಾವು ಹೇಗೆ ಹೇಳಿದರೆ ಹಾಗೆ ಆಗಬಹುದು ಎಂದರು ಪತ್ರಿಕರ ಸೂಚನೆಯಂತೆ ಅಗಸ್ತ್ಯರು ಹೇಳಿದರು ನಾವು ಇದಕ್ಕಾಗಿಯೇ ಬಂದ ನಾವು ಇದಕ್ಕಾಗಿಯೇ ಬಂದೆವು ನಾವು ಬರುವ ವೇಳೆಗೆ ಪರಿಷತ್ತು ಮುಗಿದು ಹೋಗಿರುವುದು ಎಂದು ನಮಗೆ ಗೊತ್ತಾಯಿತು ಆದರೆ ಭಗವಾನ್ ವಿಶ್ವಾಮಿತರು ವಿಶ್ವಾಮಿತ್ರರಾಗಿ ಸರ್ವೇಶಾಂ ಹಿತಾಯ ಒಂದು ಕಲ್ಪವನ್ನು ಸಿದ್ಧ ಮಾಡಬೇಕು ಲೋಕೋಪಕಾರ ಮಾಡಬೇಕು ವಯೋವೃದ್ಧರಾದ ನಾವು ಜ್ಞಾನ ಇವರಲ್ಲಿ ಯಾಚನೆ ಮಾಡುವುದಕ್ಕೆ ಬಂದಿದ್ದೇವೆ ವಿಶ್ವಾಮಿತ್ರರ ಕಣ್ಣಿನಲ್ಲಿ ಅಲ್ಲಿ ಸೇರಿದ ಮಹಾನ್ ಭಾವರ ತಪೋಜ್ವಾಲೆ ತಗಲಿ ಹಿಮವತ್ ಪರ್ವತದ ಶಿಖರ ಒಂದರಲ್ಲಿದ್ದ ಹಿಮವು ಕರಗಿ ನೀರಾಗಿ ಇಳಿಯುತ್ತಿರುವುದೋ ಎನ್ನುವಷ್ಟು ಧಾರಾಳವಾಗಿ ಕಂಪನಿಗಳು ಸುರಿಯುತ್ತಿರುವುದು ಎದ್ದು ನಿಂತು ವಿನಯದಿಂದ ಕಮಿದು ಕೈ ಮುಗಿದಿಕೊಂಡು ಹಿಡಿದವು ಬ್ರಹ್ಮಾಂಡ ಬ್ರಹ್ಮಾಂಡದ ತಪಸ್ಸೆಯು ಒಂದೊಂದು ಮೂರ್ತಿಯಾಗಿ ಬಂತೋ ಎಂಬಂತಿರುವ ತಾವು ಒಬ್ಬೊಬ್ಬರು ಒಬ್ಬರೊಬ್ಬರು ಆಜ್ಞೆ ಮಾಡಿದರೆ ಸಾಕಾಗಿರುವಾಗ ವೇದ ಮೂರ್ತಿಗಳು ತಾವೆಲ್ಲರೂ ಸೇರಿ ಮಾಡಿರುವ ಈ ಆಜ್ಞೆಯು ನನಗೆ ಪರಮಾನುಗ್ರಹವು ನಾನು ಯಾವುದೋ ಅಹಂಕಾರದಲ್ಲಿ ಲೋಕಕ್ಕೆಲ್ಲ ಮಿತನಾಗಬೇಕೆಂದು ವಿಶ್ವಾಮಿತನೆಂದು ಹೆಸರಿಟ್ಟುಕೊಂಡೆ ಆ ಹೆಸರು ಸಾರ್ಥಕವಾಗಲೆಂದು ತಾವು ಅನುಗ್ರಹ ಮಾಡುತ್ತಿರುವ ಈ ಕಾರ್ಯವಾಗುವುದು ತಮ್ಮ ಆಶೀರ್ವಾದ ಅದರ ಕೀರ್ತಿಯು ನನಗಾಗಲಿ ಎಂದು ಪರಮವಿಶ್ವಾಸದಿಂದ ಈ ಕಾರ್ಯದಲ್ಲಿ ನನ್ನನ್ನು ನಿಯೋಜಿಸುತ್ತಿರುವ ನಾವು ತಾವು ಯಾರಾದರೂ ಒಬ್ಬರು ಚಿಟಿಕೆ ಹಾಕುವಷ್ಟು ಸುಲಭವಾಗಿ ಮಾಡಬಹುದಾದ ಈ ಕೆಲಸವನ್ನು ನನಗೆ ವಹಿಸಿರುವ ಶಿರಸ ವಹಿಸಿ ತಮ್ಮ ಅಪ್ಪಣೆಯನ್ನು ನೆರವೇರಿಸುವನು ಎಂದು ಸಾಂಗ ಪ್ರಣಾಮ ಮಾಡಿದರು ಅಲ್ಲಿದ್ದವರೆಲ್ಲರೆಯಂತೆ ಅತ್ರಿಗಳು ಹೇಳಿದರು ಭಗವಾನ್ ತಾವು ಅಪ್ಪಣೆ ಕೊಡಿಸಿದ್ದುದು ನಿಜ ಇಲ್ಲಿ ಸೇರಿರುವವ ಸೇರಿರುವ ಸೇರಿರುವವರಲ್ಲಿ ಒಬ್ಬೊಬ್ಬರೇ ಈ ಅಖಂಡ ಬ್ರಹ್ಮಾಂಡದ ಯೋಗಕ್ಷೇಮವನ್ನು ವಹಿಸಬಲ್ಲರು ಆದರೂ ತ್ರಿಕಾಲಗ್ನರಾದ ಈ ಮಹಾನುಭಾವರು ತಮ್ಮ ಆಗಮನವನ್ನೇ ಎದುರು ನೋಡುತ್ತಿದ್ದರು ವಸಿಷ್ಠಾಶ್ರಮದಿಂದ ನಂದಿನಿ ಧೇನುವಿಗೆ ತಾವು ಲೋಬಹುದು ಲೋಕಹಿತದ ಕಾರ್ಯವೂ ಆರಂಭವಾಯಿತು ವಿಶ್ವೋಪಕಾರಿಯಾಗುವ ಕಾಲವು ಬೇಗ ಸನ್ನಿಹಿತವಾಗಲಿ ಎಂದು ಹರಿಕೆ ಕಟ್ಟಿ ಸತ್ಕಾಲವು ಬಂದಿದೆ ಆಗಲಿ ನಮ್ಮ ಆಶೀರ್ವಾದಗಳು ತಪಸ್ಸು ಎಲ್ಲವೂ ತಮ್ಮದಾಗಿ ಲೋಕೋಪ ಲೋಕೋಪ ಲೋಕೋಪಕಾರವಾಗಲಿ ಎಂದರು ಎಲ್ಲರೂ ತಥಾಸ್ತು ಇದ್ದರು ವಿಶ್ವಾಮಿತ್ರ ಯೋಗ ಮಾಡಿದರು